ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಅವರ ಕವಿತೆ ಹೆಸರಗತ್ತೆ ಮಂಡಿ ಎದೆಗೆ ಆತುಕೊಂಡು ಜಮಖಾನದ ಮೇಲೋ ಅಥವಾ ಸೋಫಾದ ಮೇಲೋ ಸಿಂಬಿ ಸುತ್ತಿದ ನಾನು ಗೊಣಗಿಕೊಳ್ಳುವುದು ಅಂದೇ ನೆನಪು ಹೆಸರಗತ್ತೆ ನೆನಪು ಹೆಸರಗತ್ತೆ ಇಥಿಯೋಪಿಯಾದ ಗುಡ್ಡ ಬೆಟ್ಟಗಳಲ್ಲಿ ಬೇಕೇ ಬೇಕು ಹಡಗಿಂದ ಹಾರಿ ನೆಲಕ್ಕಿಳಿದ ನಾವಿಕನ ತೀಟೆ ಮಳೆ ಸಿಡಿದು ತಿಂಗಳಿನ ಮಿತಿಯಲ್ಲಿ ಇಡೀ ವರ್ಷ ಜಿಡಿದಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಗುಟ್ಟಾದ ಹಳ್ಳ ತಿಟ್ಟುಗಳಲ್ಲಿ ಜುಮ್ಮೆನಿಸುವಂತ ಹೊಳೆ ಬೆರಳ ಚೇಷ್ಟೆ ಮಸ್ಕರಂ ಬಂದು ಚರ್ಚುಗಳ ಹೊರಗೆ ರಂಗು ರಂಗಿನ ಕೆಳಗೆ ಪುರೋಹಿತರ ಕುಣಿತ ಆಗ ಬೆಟ್ಟಗಳ ಜಾರು ತಪ್ಪಲ ಮೇಲೆ ಹೂವು ಚಿನ್ನದ ಹುಡಿ ರಾತ್ರಿ ಹಾದರದ ಮದವಿಳಿದು ಜಾತ್ರೆಗೆ ಬಂದು ಆದರದ ರೋಲ್ಡ್ ಗೋಲ್ಡ್ ಬುಗುಡಿ ಆಗ ಬೆಟ್ಟದ ಇಳಿಜಾರಲ್ಲಿ ಬೇಕು ಜಾರದ ಕತ್ತೆ ಇಲ್ಲಿ ಬೆಟ್ಟಗಳಿಲ್ಲ ಲಂಡನ್ನ ಬಸ್ ತುಂಬ ಬಸ್ಸು ರೈಲು ಲಂಡನ್ ತುಂಬ ಬಸ್ಸು ರೈಲು ಆದರೂ ಬಿದ್ದ ಹಲ್ಲಿನ ಹಳ್ಳದೊಳಗೆ ನಾಲಿಗೆ ಹೊರಳು ಹಾವಿನ ಆಲಿಂಗನದ ಕಾವಿನೊತ್ತಾಯಕ್ಕೆ ಹೆಗ್ಗಲ್ಲು ಕರಗಿ ಬೆದೆಗೆ ಬಂದಿದ್ದ ಒದ್ದೆ ಕತ್ತಲ ಮೇಲೆ ದಾರಿ ತಪ್ಪಿದ ಧಾತು ಬಿದ್ದಾಗ ಹುಟ್ಟು ತೆವಳಿದ್ದು ಸರಸರನೆ ಹರಿದ ಹೊಳೆಯ ಮರಳಲ್ಲಿ ಹುಡುಗಾಟ ತೋಟದೊಳಗೆ ಕಲಿಯಬೇಕದ್ದೆಲ್ಲ ಕಲಿತಿದ್ದು ಸೇಬಿನ ಬುಡದ ಹುಲ್ಲ ಮೇಲೆ ಶನಿವಾರ ಶನಿವಾರ ಸಂತೆಗೆ ಹೊತ್ತ ತಲೆ ಹುಂಜ ಈರುಳ್ಳಿ ಉರುಳಿ ಗೆಡ್ಡೆ ಉಳಿದ ಆರು ದಿನ ಕಟ್ಟೆಗೆ ಹೊತ್ತ ಗಂಟೊಳಗೆ ಕೊಳೆ ಚೆಡ್ಡಿ ರವಿಕೆ ಬಾಣಂತಿ ಬಟ್ಟೆ ಕೊಳೆ ಚೆಡ್ಡಿ ರವಿಕೆ ಬಾಣಂತಿ ಬಟ್ಟೆ ಅವರಿವರ ಕನಸ ಹೊರೆ ಹೊತ್ತ ಜಾಕಿಗಿಂತ ಹೊಂಬಿಸಿಲಿಗಿಂತ ಹಗುರ ಹೊನ್ನು ತಿವಿಮೊನೆ ಮುಳ್ಳು ಪಕ್ಕೆಗೆ ಚುಚ್ಚಿ ದೂರದ ಗುರಿಗಂಬ ಅತಿಹತ್ತಿರ ಹುಚ್ಚೆದ್ದ ಜನದ ಕೂಗು ಚಪ್ಪಾಳೆ ಮೋಡಕ್ಕೆ ಅಪ್ಪಳಿಸಿ ಚಿನ್ನದ ಮಳೆ ಬಾಲಕ್ಕೆ ಅಂಟಿದ ಹಾಗೆ ಲಾಯಕ್ಕೆ ಕೃತಜ್ಞತೆಯ ಹಿತ್ತಾಳೆ ಗಳಿಗೆ ಗಳಿಗೆಗೂ ಬೆಳದು ನಿಲ್ಲುವ ದೈತ್ಯ ನಗರದ ಮಧ್ಯೆ ಆರು ಎಂಟರ ಕೋಣೆ ಹೊತ್ತ ಒಳಗೆ ಸಣ್ಣಗೆ ಸುರುಟಿಕೊಳ್ಳುವ ಬಾಳು ಶಂಖದ ಹುಳು ರಾತ್ರಿ ಹೋಗಲಿ ಮಠಮಠ ಮಧ್ಯಾಹ್ನದಲ್ಲೇ ಸುತ್ತ ಉಂಗುರ ಕಟ್ಟಿ ಚಪ್ಪಾಳೆ ತಟ್ಟುವ ಭೂತ ಹಗಲಾದರೂ ದೀಪ ಬೇಕು ಸಂಭಾವಿತನಾದರೂ ಪಾಪ ಸಂಭವ ಎಂದೆ ಬೆಟ್ಟಗಳ ಮೇಲೆ ಇಕ್ಕಟ್ಟಿನಲ್ಲಿ ಇಳಿಜಾರಿನಲ್ಲಿ ಜಾರದ ಹಾಗೆ ಹೊರೆ ಹೊತ್ತು ನಡೆಯಬೇಕು ಗಂಟಿದ ಗಂಟು ತೊರಡೊಡೆದ ತೀಟೆ ಕಂತಾರಿಡೀಸನ್ನು ಮುಕ್ಕಿದರು ಹಿಡಿ ಸಡಿಲವಾಗದ ತೊಡೆಯ ಗೋರಿ ಮೌನ ಕದ ತೆಗೆದು ಕೂಗಿ ನಾಳೆಗೆ ಕೊಡದೆ ಆಮಂತ್ರಣ ಕಂತಾರಿಡೀಸನ್ನು ಮುಕ್ಕಿದರು ಹಿಡಿ ಹಿಡೀ ಸಡಿಲವಾಗದ ತೊಡೆಯ ಗೋರಿ ಮೌನ ಕದ ತೆಗೆದು ಕೂಗಿ ನಾಳೆಗೆ ಕೊಡದೆ ಆಮಂತ್ರಣ